ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಅಲಿಫ್ಲ ತಿಳ್ಕಲ್ಕಿತ ಬಿಲ್ ಫಕೀ ಅಲಿಫ್ಲ ಇವು ಯುಕ್ತಿಪೂರ್ಣವೂ ಬೋಧಪ್ರದವೂ ಆಗಿರುವ ಗ್ರಂಥದ ಸೂಕ್ತಗಳು ಅಕಲಲಿ ವಬಶಿರಿಲ್ಲ ದೀನ ಅಮನು ನಾವು ಅನಾಸ್ಥೆಯಿಂದಿರುವ ಜನರಿಗೆ ಎಚ್ಚರಿಕೆ ನೀಡಲಿಕ್ಕೂ ಸತ್ಯವಿಶ್ವಾಸಗಳಿಗೆ ಅವರ ಪ್ರಭುವಿನ ಬಳಿ ನಿಜವಾದ ಗೌರವಾದರಗಳಿವೆ ಎಂಬ ಸುವಾರ್ತೆ ನೀಡಲಿಕ್ಕೂ ಸ್ವತಃ ಅವರೊಳಗಿಂದಲೇ ಓರ್ವ ಮನುಷ್ಯನ ಮೇಲೆ ದಿವ್ಯವಾಣಿಯನ್ನು ಕಳುಹಿಸಿರುವುದು ಜನರಿಗೆ ಆಶ್ಚರ್ಯದ ವಿಷಯವಾಯಿತೆ ಇಷ್ಟು ಮಾತ್ರಕ್ಕಾಗಿ ಈತನು ಮಾಟಗಾರ ಎಂದು ಸತ್ಯ ನಿಷೇಧಿಗಳು ಹೇಳಿದರು ಇನ್ನ ಇಲ್ಲರೊಬ್ಬ ಸುಮುಲ್ವಾಹುಲ್ಲೊಬ್ಬಿತ್ತಿಯಲ್ಲ ಮೀ ದಿಇಿ ಕುಮುಲ್ವಾಹುರೊಬ್ಬು ಕುಂಕಾವು ಅಫಲಾ ವಾಸ್ತವದಲ್ಲಿ ಆಕಾಶಗಳನ್ನು ಭೂಮಿಯನ್ನೂ ಆರು ದಿನಗಳಲ್ಲಿ ಸೃಷ್ಟಿಸಿದ ಅನಂತರ ವಿಶ್ವಸಿಂಹಾಸನದಲ್ಲಿ ವಿರಾಜಿಸಿ ವಿಶ್ವಾಡಳಿತ ನಡೆಸುತ್ತಿರುವ ಅಲ್ಲಾಹನೇ ನಿಮ್ಮ ಪ್ರಭು ಅವನ ಅನುಮತಿ ದೊರೆತ ಬಳಿಕವೇ ವಿನಃ ಯಾರೂ ಶಿಫಾರಸು ಮಾಡುವವರಿಲ್ಲ ಈ ಅಲ್ಲಾಹನೇ ನಿಮ್ಮ ಪ್ರಭು ಆದುದರಿಂದ ನೀವು ಅವನ ದಾಸ್ಯ ಆರಾಧನೆಯನ್ನೇ ಮಾಡಿರಿ ಮತ್ತು ನೀವು ಎಚ್ಚರಗೊಳ್ಳುವುದಿಲ್ಲವೇ وَعَدَ اللَّهُ حَقًّا إِنَّهُ يَبْدَأُ الْفَلَقَ ثُمَّ يُعِيدُهُ لِيَجْزِيَ الَّذِينَ آمَنُوا لِيَجْزِيَ الَّذِينَ آمَنُوا وَعَمِلُوا الصَّالِحَاتِ بِالْقِصَصِ وَالَّذِينَ كَفَرُوا لَهُمْ شَرَابٌ مِّن حَمِيمٍ وَعَذَابٌ أَلِيمٌ ನಿಮಗೆಲ್ಲರಿಗೂ ಅವನ ಕಡೆಗೆ ಮರಳಿ ಹೋಗಲಿಕ್ಕಿದೆ ಇದು ಅಲ್ಲಾಹನ ಪರಿಪಕ್ವ ವಾಗ್ದಾನ ನಿಶ್ಚಯವಾಗಿಯೂ ಸೃಷ್ಟಿಯ ಆರಂಭವನ್ನು ಅವನೇ ಮಾಡುತ್ತಾನೆ ಅನಂತರ ಅವನೇ ಇನ್ನೊಮ್ಮೆ ಸೃಷ್ಟಿಸುವನು ಇದು ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗುವವರಿಗೆ ನ್ಯಾಯಪೂರ್ಣ ಪ್ರತಿಫಲ ಕೊಡಲಿಕ್ಕಾಗಿ ಮತ್ತು ಸತ್ಯ ನೀತಿಯನ್ನು ಕೈಕೊಂಡವರು ಕುದಿಯುವ ನೀರು ಕುಡಿಯಲಿಕ್ಕಾಗಿ ಮತ್ತು ಅವರು ಸತ್ಯ ನಿಷೇಧವೆಸಗುತ್ತಿದ್ದುದರ ಪ್ರತಿಫಲವಾಗಿ ವೇದನಾಯುಕ್ತ ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗಿ ಹೂವಲ್ಲ ಬೀಜಿಯಲ್ ಕನವನೂರ ಜಿಲ್ಲ ಸೂರ್ಯನನ್ನು ಪ್ರಕಾಶಮಾನವನ್ನಾಗಿ ಮಾಡಿದವನು ಚಂದ್ರನಿಗೆ ಹೊಳಪನ್ನು ಕೊಟ್ಟವನು ನೀವು ಸಂವತ್ಸರಗಳ ಎಣಿಕೆಗಳನ್ನು ತಾರೀಕುಗಳ ಗಣನೆಯನ್ನು ತಿಳಿದುಕೊಳ್ಳಲಿಕ್ಕಾಗಿ ಅದಕ್ಕೆ ವೃದ್ಧಿಕ್ಷಯಗಳ ಘಟ್ಟಗಳನ್ನು ಸರಿಯಾಗಿ ನಿರ್ಣಯಿಸಿಕೊಟ್ಟವನು ಅವನೇ ಅಲ್ಲಾಹನು ಇವೆಲ್ಲವುಗಳನ್ನು ಸತ್ಯಪೂರ್ಣವಾಗಿಯೇ ಸೃಷ್ಟಿಸಿದನು ಅವನು ಅರಿವುಳ್ಳವರಿಗೆ ತನ್ನ ದೃಷ್ಟಾಂತಗಳನ್ನು ವಿಶದೀಕರಿಸುತ್ತಾನೆ ನಿಶ್ಚಯವಾಗಿಯೂ ರಾತ್ರಿ ಹಗಲುಗಳು ಒಂದನ್ನೊಂದು ಹಿಂಬಾಲಿಸಿಕೊಂಡು ಬರುವುದರಲ್ಲಿಯೂ ಅಲ್ಲಾಹನು ಭೂಮಿ ಆಕಾಶಗಳಲ್ಲಿ ಸೃಷ್ಟಿಸಿರುವ ಪ್ರತಿಯೊಂದು ವಸ್ತುವಿನಲ್ಲಿಯೋ ಮಿಥ್ಯ ಆಚಾರ ಮತ್ತು ಮಿಥ್ಯ ವಿಚಾರಗಳಿಂದ ದೂರವಿರಲು ಬಯಸುವವರಿಗೆ ನಿದರ್ಶನಗಳಿವೆ ೂನೇಕುನಿಯಲ್ಲದೀನ ಹುಮನ್ ವಸಿಲು ಹುಮು ಬಿಮಲುಯ ಸಿ ನಿಶ್ಚಯವಾಗಿಯೂ ನಮ್ಮನ್ನು ಭೇಟಿಯಾಗುವ ನಿರೀಕ್ಷೆಯಿಲ್ಲದವರ ಐಹಿಕ ಜೀವನದಲ್ಲೇ ತೃಪ್ತರಾಗಿರುವವರ ಹಾಗೂ ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲೆಕ್ಷರಾಗಿರುವವರ ಅಂತಿಮ ವಾಸಸ್ಥಾನವು ನರಕವಾಗಿರುವುದು ಇದು ಅವರು ತಮ್ಮ ಈ ತಪ್ಪು ವಿಚಾರ ಮತ್ತು ಆಚಾರಗಳ ನಿಮಿತ್ತ ಎಸಗಿದ ಕೆಡುಕುಗಳ ಫಲವಾಗಿದೆ ಖಂಡಿತವಾಗಿಯೂ ಸತ್ಯವಿಶ್ವಾಸ ವಿಧಿಸಿ ಅರ್ಥಾತ್ ಈ ಗ್ರಂಥವು ಪ್ರತಿಪಾದಿಸುತ್ತಿರುವ ಸತ್ಯಗಳನ್ನು ಸ್ವೀಕರಿಸಿ ಸತ್ಕರ್ಮಗಳನ್ನು ಮಾಡುತ್ತಿದ್ದವರನ್ನು ಅವರ ಪ್ರಭು ಅವರ ಈಮಾನಿನ ಕಾರಣವಾಗಿ ಸನ್ಮಾರ್ಗದಲ್ಲಿ ನಡೆಸುವನು ಅನುಗ್ರಹ ಭರಿತ ಸ್ವರ್ಗೋದ್ಯಾನಗಳಲ್ಲಿ ಅವರ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಅದರಲ್ಲಿ ಅವರ ಧ್ವನಿಯು ಓ ಅಲ್ಲಾ ನೀನು ಪರಿಶುದ್ಧನು ಎಂದು ಅವರ ಪ್ರಾರ್ಥನೆಯೂ ಪ್ರಶಾಂತಿ ಇರಲಿ ಎಂದು ಅವರ ಪ್ರತಿಯೊಂದು ಮಾತ್ತಿನ ಕೊನೆಯ ನುಡಿ ಸರ್ವಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಎಂದು ಆಗಿರುವುದು ಜನರು ಲೌಕಿಕ ಹಿತವನ್ನು ಬೇಡುವಲ್ಲಿ ತವಕಪಡುವಷ್ಟೇ ಅವರಿಗೆ ಕೇಡುಂಟು ಮಾಡಲಿಕ್ಕಾಗಿ ಅಲ್ಲಾಹನು ತವಕಪಡುತ್ತಿದ್ದರೆ ಅವರ ಕರ್ಮಾವಧಿಯನ್ನು ಎಂದೋ ಮುಗಿಸಿಬಿಡಲಾಗುತ್ತಿತ್ತು ಆದರೆ ಇದು ನಮ್ಮ ಕ್ರಮವಲ್ಲ ಆದುದರಿಂದ ನಮ್ಮನ್ನು ಭೇಟಿಯಾಗುವ ನಿರೀಕ್ಷೆಯನ್ನಿರಿಸದವರನ್ನು ನಾವು ಅವರ ವಿದ್ರೋಹಗಳಲ್ಲೇ ಅಲೆದಾಡುತ್ತಿರಲು ಬಿಟ್ಟು ಬಿಡುತ್ತೇವೆ عَنْهُ مَرَّ كَأَنْ لَمْ يَدْعُنَا ಮಾನವನ ಸ್ಥಿತಿಯುದು ಅವನ ಮೇಲೆ ಕಷ್ಟ ಕಾಲ ಬಂದಾಗ ನಿಂತು ಕುಳಿತು ಮಲಗಿಯು ನಮ್ಮೊಡನೆ ಮೊರೆ ಇಡುತ್ತಾನೆ ಆದರೆ ನಾವು ಅವನ ಕಷ್ಟವನ್ನು ದೂರ ಸರಿಸಿಬಿಟ್ಟಾಗ ಅವನು ಎಂದೂ ತನ್ನ ಕಷ್ಟಕಾಲದಲ್ಲಿ ನಮ್ಮಡನೆ ಮೊರೆ ಇಡಲೇ ಇಲ್ಲವೋ ಎಂಬಂತೆ ನಡೆದು ಬಿಡುತ್ತಾನೆ ಹೀಗೆ ಹದಮೀರಿ ನಡೆಯುವವರಿಗೆ ಅವರ ಕೃತ್ಯಗಳು ಮನೋಹರಗೊಳಿಸಲ್ಪಟ್ಟಿವೆ ಹೇ ಜನರೇ ನಿಮಗಿಂತ ಮುಂಚಿನ ಜನಾಂಗಗಳು ಅಕ್ರಮವೆಸಗಿದಾಗ ನಾವು ಅವಗಳನ್ನು ನಾಶಗೊಳಿಸಿದೆವು ಅವರ ಸಂದೇಶವಾಹಕರು ಸುವ್ಯಕ್ತ ಪ್ರಮಾಣಗಳನ್ನು ಅವರ ಬಳಿಗೆ ತಂದರು ಆದರೂ ಅವರು ವಿಶ್ವಾಸವಿಡಲಿಲ್ಲ ನಾವು ಅಪರಾಧಿಗಳಿಗೆ ಅವರ ಅಪರಾಧಗಳ ಪ್ರತಿಫಲವನ್ನು ಇದೇ ರೀತಿಯಲ್ಲಿ ಕೊಡುತ್ತೇವೆ مَجَعَلْنَاكُمْ خَلَائِفَ في الْأَرْضِ مِنْ بَعْدِهِمْ لِنَنْظُرَ كَيْفَ تَعْمَلُونَ إيجا نيவும் हेगे वरतीसतीरंद नोडलिकागी नाव आवर तरुवाया निमेग भूमियल्ली आवर स्थान कट्टेवू واذا تُتلى عليهم آياتنا بينات قال الذين لا يرجون لقاءنا اسبقراان غير هذا او بدل ಿರ ಸಿಲ್ ಅೂಷ ಇಬ್ಬಿಯಾದ ನಮ್ಮ ಸುವ್ಯಕ್ತ ವಚನಗಳನ್ನು ಅವರಿಗೆ ತಿಳಿಯ ಹೇಳಿದಾಗ ನಮ್ಮನ್ನು ಭೇಟಿಯಾಗುವ ಪ್ರತೀಕ್ಷೆಯನ್ನಿರಿಸದವರು ಇದರ ಬದಲಿಗೆ ಇನ್ನೊಂದು ಕುರ್ಆಾನನ್ನು ತನ್ನಿರಿ ಇಲ್ಲವೇ ಇದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿರಿ ಎಂದು ಹೇಳುತ್ತಾರೆ ಓ ಪೈಗಂಬರರೆ ಅವರೊಡನೆ ಹೀಗೆ ಹೇಳಿರಿ ನನ್ನ ಕಡೆಯಿಂದ ಇದರಲ್ಲೇನಾದರೂ ಮಾರ್ಪಾಟು ಮಾಡುವುದು ನನ್ನ ಕೆಲಸವಲ್ಲ ನಾನಂತೂ ನನಗೆ ಕಳುಹಿಸಲ್ಪಡುವ ದಿವ್ಯವಾಣಿಯನ್ನು ಅನುಸರಿಸುವವನಾಗಿರುತ್ತೇನೆ ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ನನಗೆ ಒಂದು ಭಯಾನಕ ಯಾತನೆಯ ಭಯವಿದೆ ಮತ್ತು ಹೇಳಿರಿ ಅಲ್ಲಾಹನ ವಿಧಿನಿಯಮವು ಇದೆ ಆಗಿರುತ್ತಿದ್ದರೆ ನಾನು ನಿಮಗೆ ಈ ಕುರ್ಆನನ್ನು ಎಂದಿಗೂ ತಿಳಿಯ ಹೇಳುತ್ತಿರಲಿಲ್ಲ ಮತ್ತು ಅಲ್ಲಾಹು ನಿಮಗೆ ಇದರ ವರ್ತಮಾನವನ್ನು ಕೊಡುತ್ತಿರಲಿಲ್ಲ ನಾನು ಇದಕ್ಕೆ ಮುಂಚೆ ನಿಮ್ಮ ನಡುವೆ ಕೆಲವು ಕಾಲ ಕಳೆದಿರುವೆನಷ್ಟೇ ನೀವೇನು ವಿವೇಚಿಸುವುದಿಲ್ಲವೇರಿ ಸುಳ್ಳೊಂದನ್ನು ಸೃಷ್ಟಿಸಿ ಅಲ್ಲಾಹನ ಮೇಲೆ ಹೊರಿಸುವವನಿಗಿಂತ ಅಥವಾ ನಿಜವಾದ ವಚನಗಳನ್ನು ಸುಳ್ಳೆಂದು ಹೇಳುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು ನಿಶ್ಚಯವಾಗಿಯೂ ಅಪರಾಧಿಗಳು ಎಂದೂ ವಿಜಯಿಗಳಾಗಲಾರರು ಅವರು ಅಲ್ಲಾಹನನ್ನು ಬಿಟ್ಟು ಇವರಿಗೆ ನಷ್ಟವನ್ನಾಗಲಿ ಲಾಭವನ್ನಾಗಲಿ ಉಂಟು ಮಾಡದಂತವರನ್ನು ಆರಾಧಿಸುತ್ತಾರೆ ಮತ್ತು ಇವರು ಅಲ್ಲಾಹನ ಬಳಿ ನಮ್ಮ ಶಿಫಾರಸ್ಸು ಮಾಡುವವರು ಎಂದು ಹೇಳುತ್ತಾರೆ ಓ ಪೈಗಂಬರರೆ ಇವರೊಡನೆ ಹೇಳಿರಿ ಅಲ್ಲಾಹನು ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ತಿಳಿಯದಂತಹ ಸುದ್ದಿಯನ್ನು ನೀವು ಅವನಿಗೆ ತಿಳಿಸುತ್ತೀರಾ ಇವರು ಸಹಭಾಗಿಗಳನ್ನಾಗಿ ಮಾಡುತ್ತಿರುವವುಗಳಿಂದೆಲ್ಲ ಅವನು ಅತಿ ಪಾವನಾಗಿರುತ್ತಾನೆ ಆರಂಭದಲ್ಲಿ ಮಾನವರೆಲ್ಲರೂ ಒಂದೇ ಸಮುದಾಯವಾಗಿದ್ದರು ಅನಂತರ ಅವರು ವಿವಿಧ ತತ್ವಾದರ್ಶಗಳನ್ನು ಉಂಟುಮಾಡಿಕೊಂಡರು ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ವಿಷಯವು ಮೊದಲ ತೀರ್ಮಾನವಾಗದಿರುತ್ತಿದ್ದರೆ ಅವರು ಪರಸ್ಪರ ಭಿನ್ನಾಭಿಪ್ರಾಯ ವಿಧಿಸುತ್ತಿರುವುದರ ತೀರ್ಮಾನ ಮಾಡಿಬಿಡಲಾಗುತ್ತಿತ್ತು ವಯಕುಲು ನುಲಾಹಿ ಅಯಸುಕುಲ್ ವೈಬುರಿ ಲಿ ಸಂ ಈ ಪ್ರವಾದಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಒಂದು ದೃಷ್ಟಾಂತವೇಕೆ ಅವತೀರ್ಣಗೊಳಿಸಲ್ಪಡಲಿಲ್ಲವೆಂದು ಇವರು ಕೇಳುತ್ತಾರಲ್ಲ ಅವರೊಡನೆ ನಿಶ್ಚಯವಾಗಿಯೂ ಅದೃಶ್ಯಜ್ಞಾನದ ಒಡೆಯ ಅಲ್ಲಾಹನೇ ಆಗಿರುತ್ತಾನೆ ನೀವು ಕಾಯುತ್ತೀರಿ ನಾನು ನಿಮ್ಮೊಂದಿಗೆ ಕಾದುಕೊಂಡಿರುತ್ತೇನೆ ಎಂದು ಹೇಳಿರಿ ಚಂದಿ ಅಯಸಿನ ಓಲಿ ಅಶ್ವ ಮೊನ್ ಇನ್ನ ರುಸುಲಯ ಸುಗು ನುರು ನಾವು ಜನರಿಗೆ ಕಷ್ಟದ ಬಳಿಕ ಅನುಗ್ರಹದ ಸವಿಯನ್ನುಣಿಸಿದಾಗ ಆ ಕೂಡಲೇ ಅವರು ನಮ್ಮ ನಿದರ್ಶನಗಳ ಬಗ್ಗೆ ಕುತಂತ್ರಗಳನ್ನು ಆರಂಭಿಸಿ ಬಿಡುತ್ತಾರೆ ಅಲ್ಲಾಹೋ ತಂತ್ರಗಾರಿಕೆಯಲ್ಲಿ ನಿಮಗಿಂತ ಹೆಚ್ಚು ಶೀಘ್ರನು ಅವನ ದೂತರು ನಿಮ್ಮ ಎಲ್ಲ ಕುತಂತ್ರಗಳನ್ನು ಬರೆದಿಡುತ್ತಿದ್ದಾರೆ ಎಂದು ಅವರೊಡನೆ ಹೇಳಿರಿ وفرحوا بها جاء هاريح عاصف وجاءهم الموج من كل مكان وجاءهم الموج من كل مكان وظنوا انهم احيط بهم دعوا الله مخلصين له الدين ನಿಮ್ಮನ್ನು ನೆಲ ಜಲಗಳಲ್ಲಿ ಅಲ್ಲಾಹನೆ ಚಲಾಯಿಸುತ್ತಾನೆ ನೀವು ನಾವೆಗಳನ್ನೇರಿ ಅನುಕೂಲಕರ ಮಾರುತದೊಂದಿಗೆ ಆನಂದ ತುಂದಿಲರಾಗಿ ಪ್ರಯಾಣ ಮಾಡುತ್ತಿರುವಾಗ ಹಠಾತ್ತನೆ ಪ್ರತಿಕೂಲ ಮಾರುತವು ಬಲವಾಗಿ ಬೀಸಿ ಎಲ್ಲ ಕಡೆಗಳಿಂದಲೂ ತೆರೆಗಳು ಅಪ್ಪಳಿಸುತ್ತಿರುವಾಗ ಮತ್ತು ನಾವು ಚಂಡಮಾರುತದಿಂದ ಸುತ್ತುವರಿಯಲ್ಪಟ್ಟವೆಂದು ಪ್ರಯಾಣಿಕರು ಮನಗಾಣುತ್ತಿರುವಾಗ ಎಲ್ಲರೂ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮಾತ್ರ ಮೀಸಲಾಗಿರಿಸಿಕೊಂಡು ಅವನೊಡನೆ ನೀನು ಈ ಗಂಡಾಂತರದಿಂದ ನಮ್ಮನ್ನು ಪಾರುಗಾಣಿಸಿದರೆ ನಾವು ಕೃತಜ್ಞದಾಸರಾಗುವೆವು ಎಂದು ಪ್ರಾರ್ಥಿಸುತ್ತಾರೆ ರು ಆದರೆ ಅವನು ಅವರನ್ನು ರಕ್ಷಿಸಿದಾಗ ಮತ್ತೆ ಅದೇ ಜನರು ಸತ್ಯದಿಂದ ವಿಮುಖರಾಗಿ ಭೂಮಿಯಲ್ಲಿ ಬಂಡಾಯ ಬೀಳುತ್ತಾರೆ ಜನರೇ ನಿಮ್ಮ ಈ ಬಂಡಾಯವು ನಿಮ್ಮ ವಿರುದ್ಧವೇ ತಿರುಗಿ ಬೀಳುತ್ತದೆ ಐಹಿಕ ಜೀವನವು ಕೇವಲ ಕೆಲವೇ ದಿನಗಳ ಸುಖಾನಂದ ಅದನ್ನೀಗ ಅನುಭವಿಸಿಕೊಳ್ಳಿರಿ ಅನಂತರ ನಿಮಗೆ ನಮ್ಮ ಕಡೆಗೆ ಮರಳಿ ಬರಲಿಕ್ಕಿದೆ ನೀವು ಏನು ಮಾಡುತ್ತಿದ್ದೀರೆಂಬುದನ್ನು ಆಗ ನಾವು ನಿಮಗೆ ತಿಳಿಸುವೆವು اختلط ذي نبات الارض مما ياكل الناس والانعام حتى اذا اخذت الارض زخرفها وزينت وظن اهلها انهم قادرون عليها ನೀವು ನಮ್ಮ ದೃಷ್ಟಾಂತಗಳನ್ನು ಕಡೆಗಣಿಸಲು ಯಾವ ಜೀವನದ ಮದೋನ್ಮತ್ತತೆಯು ಕಾರಣವಾಗಿರುತ್ತದೋ ಆ ಐಹಿಕ ಜೀವನದ ಉದಾಹರಣೆಯು ಹೀಗಿದೆ ನಾವು ಆಕಾಶದಿಂದ ಮಳೆಗರೆದೆವು ಆಗ ಜನರು ಜಾನುವಾರುಗಳು ತಿನ್ನುವ ಬೆಳೆಯೂ ಹುಲುಸಾಗಿ ಬೆಳೆಯಿತು ಭೂಮಿಯು ಸಸ್ಯ ಸಸ್ಯಶ್ಯಾಮಲವಾಗಿದ್ದು ಹೊಲ ಗದ್ದೆಗಳು ಬೆಳೆತುಂಬಿ ನಿಂತಿದ್ದವು ಹಾಗೂ ಅವುಗಳ ಮಾಲೀಕರು ನಾವೀಗ ಇದರಿಂದ ಫಲ ಹೊಂದಲು ಸಮರ್ಥರಾಗಿದ್ದೇವೆಂದು ಭಾವಿಸುತ್ತಿದ್ದರು ಆಗ ಹಠಾತ್ತನೆ ರಾತ್ರಿ ಅಥವಾ ಹಗಲಲ್ಲಿ ನಮ್ಮ ಅಪ್ಪಣೆ ಬಂದುಬಿಟ್ಟಿತು ಮತ್ತು ನಿನ್ನೆ ಅಲ್ಲೇನೂ ಇರಲೇ ಇಲ್ಲವೋ ಎಂಬಂತೆ ನಾವು ಅದನ್ನು ಅಳಿಸಿಬಿಟ್ಟೆವು ವಿವೇಚಿಸುವ ಜನರಿಗೆ ನಾವು ಈ ರೀತಿಯಲ್ಲಿ ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ ಮುಂದಿರಿಸುತ್ತೇವೆ ನೀವು ಈ ಅಸ್ಥಿರ ಜೀವನದ ಮಾಯೆಯಲ್ಲಿ ಸಿಕ್ಕಿ ಬೀಳುತ್ತಿರುವಿರಿ ಅಲ್ಲಾಹು ನಿಮ್ಮನ್ನು ದಾರುಸಲಾಂನ ಅರ್ಥಾತ್ ಶಾಂತಿಗ್ರಹದ ಕಡೆಗೆ ಕರೆಯುತ್ತಿದ್ದಾನೆ ಸನ್ಮಾರ್ಗದರ್ಶನವು ಅವನ ಅಂಕೆಯಲ್ಲಿದೆ ಅವನು ತನಗಿಷ್ಟ ಬಂದವರಿಗೆ ಸನ್ಮಾರ್ಗ ದರ್ಶನ ಮಾಡಿಸುತ್ತಾನೆ ಒಳಿತಿನ ಮಾರ್ಗ ಹಿಡಿದವರಿಗೆ ಒಳಿತಿದೆ ಇನ್ನು ಹೆಚ್ಚಿನ ಅನುಗ್ರಹವಿದೆ ಅವರ ಮುಖಕ್ಕೆ ಕಳಂಕವಾಗಲಿ ಅವರಿಗೆ ಅವಮಾನವಾಗಲಿ ಆಗದು ಅವರು ಸ್ವರ್ಗಕ್ಕೆ ಹಕ್ಕುದಾರರು ಅಲ್ಲಿ ಅವರು ಸದಾಕಾಲ ವಾಸಿಸುವರು ಸದಾ ಕಾಲ ವಾಸಿಸುವರು ೂ ಪಾಪ ಗಳಿಸಿದವರು ಅವರ ಪಾಪಗಳಿಗೆ ತಕ್ಕಂತೆ ಪ್ರತಿಫಲ ಪಡೆಯುವರು ಅವಮಾನವು ಅವರನ್ನಾವರಿಸುವುದು ಅವರನ್ನು ಅಲ್ಲಾಹನಿಂದ ರಕ್ಷಿಸುವವನಾರು ಇರಲಾರನು ಅವರ ಮುಖಗಳ ಮೇಲೆ ನಿಶಾಂಧಕಾರದ ಕಪ್ಪು ಪರದೆಗಳು ಬಿದ್ದಿರುವಂತೆ ಕತ್ತಲೆ ಕವಿದಿರುದು. ಅವರು ನರಕಕ್ಕೆ ಹಕ್ಕುದಾರರು ಅದರಲ್ಲಿ ಅವರು ಸದಾಕಾಲ ವಾಸಿಸುವರು ೂ ನಾವು ಅವರೆಲ್ಲರನ್ನೂ ಒಟ್ಟಾಗಿ ನಮ್ಮ ನ್ಯಾಯಾಲಯದಲ್ಲಿ ಸೇರಿಸುವ ದಿನ ಬಹುದೇವಾರಾಧನೆ ಮಾಡಿದವರೊಡನೆ ನೀವು ದೇವತ್ವದಲ್ಲಿ ನೀವು ಮಾಡಿಕೊಂಡ ಸಹಭಾಗಿಗಳು ನಿಲ್ಲಿರೆಂದು ಹೇಳುವೆವು ಆ ಬಳಿಕ ಅವರ ನಡುವಿನಿಂದ ಪರಕೀಯತೆಯ ಪರದೆಯನ್ನು ಸರಿಸಿಬಿಡುವೆವು ಅವರು ಮಾಡಿಕೊಂಡ ಸಹಭಾಗಿಗಳು ಹೇಳುವರು ನೀವು ನಮ್ಮ ದಾಸ್ಯ ಆರಾಧನೆಯನ್ನಂತೂ ಮಾಡುತ್ತಿರಲಿಲ್ಲ ನೀವು ನಮ್ಮನ್ನು ಆರಾಧಿಸುತ್ತಿದ್ದರೂ ನಾವು ನಿಮ್ಮ ದಾಸ್ಯ ಆರಾಧನೆಯ ಬಗ್ಗೆ ಸಂಪೂರ್ಣ ಅಜ್ಞರಾಗಿದ್ದೇವೆ ಎಂಬುದಕ್ಕೆ ನಮ್ಮ ಮತ್ತು ನಿಮ್ಮ ನಡುವೆ ಅಲ್ಲಾಹನ ಸಾಕ್ಷ್ಯ ಸಾಕು ೂ ಇಲೌಕ್ತಿ ಆಗ ಪ್ರತಿಯೊಬ್ಬನು ತಾನು ಮಾಡಿದ ಕರ್ಮದ ಸವಿಯನ್ನುಣ್ಣುವನು ಎಲ್ಲರೂ ತಮ್ಮ ನೈಜ ಒಡೆಯನಾದ ಅಲ್ಲಾಹನ ಕಡೆಗೆ ತಿರುಗಿಸಲ್ಪಡುವರು ಮತ್ತು ಅವರು ಸೃಷ್ಟಿಸಿಕೊಂಡ ಎಲ್ಲ ಸುಳ್ಳುಗಳು ಮಾಯವಾಗುವುದು ಉಲ್ಮೈ ಅಬ್ಸು ಕುಿನ ಸೊಲ್ ಅಬ್ ಅನ್ಮೈ ಎಂ ಕುಸ್ಸಮ ವಲ್ ಅದು ಸ್ವಾಲ್ ಅದು ಸ್ವಾನೈ ಅವರೊಡನೆ ಕೇಳಿರಿ ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ ನೀಡುತ್ತಿರುವವನಾರು ಈ ಶ್ರವಣ ಮತ್ತು ದೃಕ್ಶಕ್ತಿಗಳು ಯಾರ ವಶದಲ್ಲಿವೆ ನಿರ್ಜೀವಿಯಿಂದ ಸಜೀವಿಯನ್ನೂ ಸಜೀವಿಯಿಂದ ನಿರ್ಜೀವಿಯನ್ನೂ ಹೊರತರುವವನಾರು ಈ ಜಗತ್ತಿನ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಡೆಸುತ್ತಿರುವವನಾರು ಅಲ್ಲಾಹು ಎಂದೇ ಅವರು ಹೇಳುವರು ಹೇಳಿರಿ ಹಾಗಿದ್ದರೂ ನೀವು ಪರಮಾರ್ಥಕ್ಕೆ ವಿರುದ್ಧವಾಗಿ ನಡೆಯುವುದನ್ನು ತೊರೆಯುವುದಿಲ್ಲವೇ ಇಲ್ಲ ನಿಜವಾಗಿ ಈ ಅಲ್ಲಾಹನೆ ನಿಮ್ಮ ಯಥಾರ್ಥ ಪ್ರಭು ಇನ್ನು ಸತ್ಯದ ತರುವಾಯ ಪಥಭ್ರಷ್ಟತೆಯ ವಿನ ಉಳಿದಿದೆ ನೀವೆತ್ತ ಅಲೆದಾಡಿಸಲ್ಪಡುತ್ತಿರುವ ಕೆದಿಮೆ ಚೊರಬ್ಬಿ ಕಲ್ಲ ವೀರ ತಪೂ ಅನ್ನ ಹುಲ್ಲಿನೂ ಹೀಗೆ ಕರ್ಮ ಭೃಷ್ಟರು ವಿಶ್ವಾಸವಿಧಿಸಲಾರರೆಂದು ನಿಮ್ಮ ಪ್ರಭು ಹೇಳಿದ ಮಾತು ನಿಜವಾಯಿತು ಉಲ್ಹಲ್ ಮೀಶ್ವರ ಉಲ್ಫಲ್ ಕು ಐದು ೂ ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಸೃಷ್ಟಿಯ ಆರಂಭ ಮಾಡುವವನು ಅದನ್ನು ಪುನರಾವರ್ತಿಸುವವನು ಯಾರಾದರೂ ಇದ್ದಾನೆಯೇ ಎಂದು ಇವರೊಡನೆ ಕೇಳಿರಿ ಹೇಳಿರಿ ಸೃಷ್ಟಿಯನ್ನು ಆರಂಭಿಸುವವನು ಅದನ್ನು ಪುನರಾವರ್ತಿಸುವವನು ಕೇವಲ ಅಲ್ಲಾಹನೇ ಹೀಗಿರುತ್ತಾ ನೀವು ಇದಾವ ತದ್ವಿರುದ್ಧ ಮಾರ್ಗದಲ್ಲಿ ನಡೆಸಲ್ಪಡುತ್ತಿರುವಿರಿ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 ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಯಾರಾದರೂ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡುವವನೂ ಇದ್ದಾನೆಯೇ ಎಂದು ಇವರೊಡನೆ ಕೇಳಿರಿ ಹೇಳಿರಿ ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡುವವನು ಕೇವಲ ಅಲ್ಲಾಹನೆ ಹೀಗಿರುತ್ತ ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡುವವನು ಅನುಸರಣೆಗೆ ಹೆಚ್ಚು ಅರ್ಹನೋ ಅಥವಾ ತನಗೆ ಮಾರ್ಗದರ್ಶನ ಮಾಡಿಸದಿದ್ದರೆ ಸ್ವತಃ ಸನ್ಮಾರ್ಗ ಹೊಂದದವನು ಅನುಸರಣೆಗೆ ಹೆಚ್ಚು ಅರ್ಹನೋ ನಿಮಗೇನಾಗಿ ಬಿಟ್ಟಿದೆ ನೀವೆಂತಹ ತದ್ವಿರುದ್ಧ ತಿರ್ಮಾನ ಕೈಗೊಳ್ಳುತ್ತೀರಿ ವಾಸ್ತವದಲ್ಲಿ ಅವರ ಹೆಚ್ಚಿನವರು ಊಹೆ ಮತ್ತು ಗುಮಾನಿಗಳನ್ನು ಮಾತ್ರ ಹಿಂಬಾಲಿಸುತ್ತಾರೆ ವಸ್ತುತಃ ಗುಮಾನಿಯು ಸತ್ಯದ ಅವಶ್ಯಕತೆಯನ್ನು ಎಷ್ಟಕ್ಕೂ ಪೂರೈಸುವುದಿಲ್ಲ ಇವರು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹು ಚೆನ್ನಾಗಿ ಅರಿಯುತ್ತಾನೆ ಈ ಕುರ್ಆನ್ ಅಲ್ಲಾಹನ ದಿವ್ಯವಾಣಿ ಮತ್ತು ಬೋಧನೆಯ ಹೊರತು ರಚಿಸಲ್ಪಡುವಂತಹ ವಸ್ತುವಲ್ಲ ನಿಜವಾಗಿ ಇದು ಹಿಂದೆ ಬಂದಿದ್ದುದರ ದೃಢೀಕರಣವೂ ಪರಮಗ್ರಂಥದ ವಿವರಣೆಯೂ ಆಗಿರುತ್ತದೆ ಇದು ಸರ್ವ ಲೋಕಾಧಿಪತಿಯ ಕಡೆಯಿಂದ ಬಂದಿರುವುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಇದನ್ನು ಪೈಗಂಬರರು ಸ್ವತಃ ರಚಿಸಿಕೊಂಡರೆಂದು ಇವರು ಹೇಳುತ್ತಾರೆಯೇ ಹೇಳಿರಿ ನೀವು ನಿಮ್ಮ ಈ ಆಪಾದನೆಯ ಬಗ್ಗೆ ಸತ್ಯವಾದಿಗಳಾಗಿದ್ದರೆ ಇದರಂತಿರುವ ಒಂದು ಅಧ್ಯಾಯವನ್ನು ರಚಿಸಿ ತನ್ನಿರಿ ಮತ್ತು ಅಲ್ಲಾಹ ನೋರ್ವನನ್ನು ಬಿಟ್ಟು ಯಾರನ್ನೆಲ್ಲ ಸಹಾಯಕ್ಕಾಗಿ ಕರೆಯಲು ಸಾಧ್ಯವಿದೆಯೋ ಅವರನ್ನೆಲ್ಲ ಕರೆದುಕೊಳ್ಳಿರಿ ವಾಸ್ತವದಲ್ಲಿ ಯಾವುದು ಇವರ ಜ್ಞಾನದ ಹಿಡಿತಕ್ಕೆ ಸಿಗಲಿಲ್ಲವೋ ಮತ್ತು ಯಾವುದರ ಕ್ರಿಯಾಫಲವು ಇವರ ಮುಂದೆ ಬರಲಿಲ್ಲವೋ ಅದನ್ನು ಇವರು ವೃತ್ತ ಅನುಮಾನದಿಂದಲೇ ಸುಳ್ಳಾಗಿಸಿದರು ಇದೇ ರೀತಿಯಲ್ಲಿ ಇವರ ಪೂರ್ವಿಕರು ಸುಳ್ಳಾಗಿಸಿದ್ದರು ಅನಂತರ ಆ ಅಕ್ರಮಿಗಳ ಪರಿಣಾಮವೇನಾಯಿತೆಂಬುದನ್ನು ನೋಡಿರಿ ಇವರಲ್ಲಿ ಕೆಲವರು ವಿಶ್ವಾಸ ಮತ್ತು ಇನ್ನು ಕೆಲವರು ವಿಶ್ವಾಸ ವಿಧಿಸಲಾರರು ನಿಮ್ಮ ಪ್ರಭು ಈ ಕಿಡಿಗೇಡಿಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆಂದಿರುವ ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ ಹೇಳಿರಿ ನನ್ನ ಕರ್ಮ ನನಗೆ ಮತ್ತು ನಿಮ್ಮ ಕರ್ಮ ನಿಮಗೆ ನಾನು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ ನೀವು ಮುಕ್ತರು ನೀವು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ ನಾನು ಮುಕ್ತನು ಇವರಲ್ಲಿ ಅನೇಕರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಆದರೆ ಕಿವುಡರು ಏನನ್ನೂ ಗ್ರಹಿಸದಿದ್ದರೂ ನೀವು ಅವರಿಗೆ ಕೇಳಿಸುವಿರೋ ಗುರು ಇರೈ ಇವರಲ್ಲಿ ಅನೇಕರು ನಿಮ್ಮತ್ತ ನೋಡುತ್ತಾರೆ ಆದರೆ ಕುರುಡರಿಗೆ ಏನೂ ಹೊಳೆಯದಿದ್ದರೂ ನೀವು ಅವರಿಗೆ ಮಾರ್ಗದರ್ಶನ ಮಾಡುವಿರ الناس انفسهم يظلمون واستبد الله جنر ماله اكرم وسغود الله جنرو تاويه ತಮ್ಮ मेले اكرم وسಗಿಕೊಳ್ಳುತ್ತಾರೆ ويوم يحشرهم كان لم يلبثوا الا ساعه من النهار يتعارفون بينهم ಇಂದು ಇವರು ಐಹಿಕ ಜೀವನದಲ್ಲಿ ಉನ್ಮತ್ತರಾಗಿದ್ದಾರೆ ಅಲ್ಲಾಹು ಇವರನ್ನು ಒಟ್ಟು ಸೇರಿಸುವ ದಿನ ಇದೇ ಐಹಿಕ ಜೀವನವು ಇವರಿಗೆ ಹಗಲಿನ ಒಂದು ಕ್ಷಣಕಾಲ ಪರಸ್ಪರ ಪರಿಚಯ ಮಾಡಿಕೊಳ್ಳಲಿಕ್ಕಾಗಿ ತಾವು ತಂಗಿದ್ದಂತೆ ಭಾಸವಾಗುವುದು ಅಲ್ಲಾಹನೊಡನೆ ಭೇಟಿಯನ್ನು ಸುಳ್ಳಾಗಿಸಿದವರು ನಿಜಕ್ಕೂ ನಷ್ಟ ಹೊಂದಿದರೆಂದು ಅವರು ಸನ್ಮಾರ್ಗದಲ್ಲಿರಲಿಲ್ಲವೆಂದು ಆಗ ಅವರಿಗೆ ಖಚಿತವಾಗುವುದು ಸಾರೂಲ್ ಯಾವ ದುಷ್ಪರಿನಾಮಗಳಿಂದ ನಾವು ಅವರನ್ನು ಹೆದರಿಸುತ್ತೇವೋ ಅದರ ಒಂದಂಶವನ್ನು ನಾವು ನಿಮ್ಮ ಜೀವಮಾನದಲ್ಲೇ ನಿಮಗೆ ತೋರಿಸಬಹುದು ಅಥವಾ ಅದಕ್ಕಿಂತ ಮುಂಚೆಯೇ ನಿಮ್ಮನ್ನು ಎತ್ತಿಕೊಳ್ಳಬಹುದು ಹೇಗಿದ್ದರೂ ಇವರಿಗೆ ನಮ್ಮ ಕಡೆಗೆ ಬರಲಿಕ್ಕಿದೆ ಇವರು ಏನೆಲ್ಲ ಮಾಡುತ್ತಿರುವರೋ ಅದರ ಬಗ್ಗೆ ಅಲ್ಲಾಹು ಸಾಕ್ಷಿಯಾಗಿರುತ್ತಾನೆ ಪ್ರತಿಯೊಂದು ಸಮುದಾಯಕ್ಕೆ ಓರ್ವ ರಸೂಲನಿದ್ದಾನೆ ಒಂದು ಸಮುದಾಯದ ಬಳಿಗೆ ಅದರ ರಸೂಲ್ ಬಂದಾಗ ಅದರ ತೀರ್ಮಾನವನ್ನು ನ್ಯಾಯಪೂರ್ಣವಾಗಿ ಮಾಡಿಬಿಡಲಾಗುತ್ತದೆ ಮತ್ತು ಅದರ ಮೇಲೆ ಕಿಂಚಿತ್ತೂ ಅಕ್ರಮವೆಸಗಲಾಗುವುದಿಲ್ಲ ನಿಮ್ಮ ಈ ಬೆದರಿಕೆಯು ನಿಜವಾಗಿದ್ದರೆ ಇದು ಪೂರ್ಣಗೊಳ್ಳುವುದು ಯಾವಾಗ ಎನ್ನುತ್ತಾರೆ ಕುಲ್ಲ ಅಂ ಲಿ ಕುಲಿನ ಸಿ ಬವ್ವಲ ಅಮ್ಮ ಲಿಖುಲಿ ಉಂ ನಜಲ್ ಇರಜಲುಂ ಚಲಯಸ್ತ ಶಿರೋನ ಸಾಸಯಸ್ತ ಕುದಿನೂ ಹೇಳಿರಿ ಸ್ವತಃ ನನ್ನ ಲಾಭಹಾನಿಗಳು ನನ್ನ ಅಧಿಕಾರದಲ್ಲಿಲ್ಲ ಎಲ್ಲವೂ ಅಲ್ಲಾಹನ ವಿಧಿಯನ್ನು ಹೊಂದಿಕೊಂಡಿದೆ ಪ್ರತಿಯೊಂದು ಸಮುದಾಯಕ್ಕೂ ಒಂದು ನಿಶ್ಚಿತ ಕಾಲಾವಧಿಯಿದೆ ಈ ಕಾಲಾವಧಿ ಮುಗಿದಾಗ ಕ್ಷಣ ಮಾತ್ರವೂ ಹಿಂದು ಮುಂದಾಗುವುದಿಲ್ಲ ಇವರೊಡನೆ ಹೇಳಿರಿ ಅಲ್ಲಾಹನ ಯಾತನೆಯು ರಾತ್ರಿ ಅಥವಾ ಹಗಲಲ್ಲಿ ಹಠಾತನೆ ಬಂದೆರಗಿಬಿಟ್ಟರೆ ನೀವು ಏನು ಮಾಡಬಲ್ಲಿರಿ ಎಂಬುದನ್ನು ಯೋಚಿಸಿದಿರಾ ಅಪರಾಧಿಗಳು ಇದರಲ್ಲಿ ತವಕಪಡುವ ವಿಷಯವಾದರೂ ಏನಿದೆ ಅದು ಅದು ನಿಮ್ಮ ಮೇಲೆ ಬಂದರಗಿದ ಅನಂತರವೇ ನೀವು ಅದನ್ನು ನಂಬುವಿರ ಈಗ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತೀರಾ ವಸ್ತುತಃ ನೀವೇ ಅದು ಬೇಗನೆ ಬರಬೇಕೆಂದು ತರಾತುರಿಯಲ್ಲಿದ್ದೀರಿ ಆ ಬಳಿಕ ಅಕ್ರಮಿಗಳೊಡನೆ ಹೀಗೆ ಹೇಳಲಾಗುವುದು ಇನ್ನು ಅನಂತಕಾಲದ ಯಾತನೆಯನ್ನು ಸವಿಯಿರಿ ನೀವು ಗಳಿಸುತ್ತಿದ್ದುದರ ಪ್ರತಿಫಲದ ಹೊರತು ಇನ್ನಾವ ಪ್ರತಿಫಲವನ್ನು ನಿಮಗೆ ಕೊಡಲು ಸಾಧ್ಯ ನೀವು ಹೇಳುತ್ತಿರುವುದು ನಿಜಕ್ಕೂ ಸತ್ಯವೇ ಎಂದು ಕೇಳುತ್ತಾರೆ ಹೇಳಿರಿ ನನ್ನ ಪ್ರಭುವಿನಾಣೆ ಇದು ಖಂಡಿತವಾಗಿಯೂ ಸತ್ಯ ಇದು ಸಂಭವಿಸುವುದನ್ನು ತಡೆಯುವಷ್ಟು ಸಾಮರ್ಥ್ಯ ನಿಮಗಿಲ್ಲ ಅಕ್ರಮವೆಸಗಿದ ಪ್ರತಿಯೊಬ್ಬನ ಬಲಿ ಭೂಮಿಯ ಸಕಲ ಸಂಪತ್ತು ಇದ್ದರೂ ಆ ಯಾತನೆಯಿಂದ ಪಾರಾಗಲಿಕ್ಕಾಗಿ ಅವನು ಅದನ್ನೆಲ್ಲ ಪರಿಹಾರವಾಗಿ ಕೊಡಲು ಸಿದ್ಧನಾಗುವನು ಇವರು ಆ ಯಾತನೆಯನ್ನು ಕಂಡಾಗ ಮನದೊಳಗೆ ಮರುಗುವರು ಆದರೆ ಅವರ ನಡುವೆ ನ್ಯಾಯಪೂರ್ಣವಾದ ತೀರ್ಮಾನ ಕೈಗೊಳ್ಳಲಾಗುವುದು ಅವರ ಮೇಲೆ ಯಾವ ಅಕ್ರಮವೂ ಆಗಲಾರದು ಕೇಳಿರಿ ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವುದೆಲ್ಲವೂ ಅಲ್ಲಾಹನದೇ ಕೇಳಿರಿ ಅಲ್ಲಾಹನ ವಾಗ್ದಾನ ಸತ್ಯವಾದುದು ಆದರೆ ಹೆಚ್ಚಿನವರು ಅರಿತಿರುವುದಿಲ್ಲ ಓ ಮೀಸುವ ಇಲೈಹಿಸೂಜ ಅವನೇ ಜೀವದಾನ ಮಾಡುತ್ತಾನೆ ಅವನೇ ಮರಣ ಕೊಡುತ್ತಾನೆ ಮತ್ತು ನಿಮಗೆಲ್ಲರಿಗೂ ಅವನ ಕಡೆಗೆ ಮರಳಬೇಕಾಗಿದೆ ಜನರೇ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ಉಪದೇಶ ಬಂದಿದೆ ಇದು ಮನಸ್ಸುಗಳೊಳಗಿನ ಕಾಯಿಲೆಗಳ ಗುಣೌಷಧವಾಗಿದೆ ಮತ್ತು ಅದನ್ನು ಸ್ವೀಕರಿಸಿಕೊಂಡವರಿಗೆ ಸನ್ಮಾರ್ಗದರ್ಶನವೂ ಕೃಪೆಯೂ ಆಗಿರುತ್ತದೆ ಓ ಪೈಗಂಬರರೆ ಹೀಗೆ ಹೇಳಿರಿ ಇದನ್ನು ಅವತೀರ್ಣಗೊಳಿಸಿದ್ದುದು ಅಲ್ಲಾಹನ ಅನುಗ್ರಹ ಮತ್ತು ಕೃಪೆಯಾಗಿರುತ್ತದೆ ಇದಕ್ಕಾಗಿ ಜನರು ಸಂತೋಷ ಜನರು ಶೇಖರಿಸುತ್ತಿರುವ ಎಲ್ಲ ವಸ್ತುಗಳಿಗಿಂತಲೂ ಇದು ಉತ್ತಮವಾಗಿದೆ ಉಲ್ಲಾಯ್ತು ಸಲ್ ಕುಂ ನಾಲಿತ ಓ ಪೈಗಂಬರರೆ ಇವರೊಡನೆ ಹೇಳಿರಿ ಅಲ್ಲಾಹನು ನಿಮಗಾಗಿ ಇಳಿಸಿದ್ದ ರಿಜುಕಿನ ಪೈಕಿ ನೀವಾಗಿಯೇ ಕೆಲವನ್ನು ನಿಷಿದ್ಧ ಮತ್ತು ಕೆಲವನ್ನು ಧರ್ಮಸಮ್ಮತಗೊಳಿಸಿದುದರ ಬಗ್ಗೆ ನೀವು ವಿವೇಚಿಸಿದ್ದೀರಾ ಅಲ್ಲಾಹನು ನಿಮಗೆ ಇದರ ಅನುಮತಿ ನೀಡಿದ್ದನೋ ಅಥವಾ ನೀವು ಅಲ್ಲಾಹನ ಮೇಲೆ ಸೊಳ್ಳಾರೋಪ ಹೊರಿಸುತ್ತಿರುವಿರೋ ಎಂದು ಇವರೊಡನೆ ಕೇಳಿರಿ ಅಲ್ಲಾಹನ ಮೇಲೆ ಇಂತಹ ಸುಳ್ಳಾರೋಪ ಹೊರಿಸುವವರೊಂದಿಗೆ ನಿರ್ಣಾಯಕ ದಿನದಂದು ಹೇಗೆ ವ್ಯವಹರಿಸಲಾಗುವುದೆಂದು ಇವರು ಊಹಿಸಿದ್ದಾರೆಯೇ ಅಲ್ಲಾಹನಾದರೋ ಜನರ ಮೇಲೆ ಕೃಪಾ ಕಟಾಕ್ಷವನ್ನಿರಿಸುತ್ತಾನೆ آدره ಹೆಚ್ಚಿನವರು કૃતજ્ઞતા ತೋರುವುದಿಲ್ಲ وَلَا تَسْأَلُ فِي شَأْنٍ وَمَا تَسْأَلُ مِنْهُ مِنْ قُرْبَانٍ ولا, من وَلَا تَعْمَلُونَ مِنْ عَمَلٍ إِلَّا كُنَّا عَلَيْكُمْ شُهُودًا وَلَا تَعْمَلُونَ مِنْ عَمَلٍ إِلَّا كُنَّا عَلَيْكُمْ شُهُودًا إِذْ تُفِيضُونَ فِي ಲಿ ಕಿಚವಿ ಓ ಪೈಗಂಬರರೆ ನೀವು ಯಾವುದೇ ಅವಸ್ಥೆಯಲ್ಲಿದ್ದರೂ ಕುರ್ಆನಿಂದ ಏನನ್ನು ಕೇಳಿಸುತ್ತಿದ್ದರು ಮತ್ತು ಜನರೇ ನೀವು ಏನನ್ನೂ ಮಾಡುತ್ತಲಿದ್ದರೂ ಆ ವೇಳೆ ನಾವು ನಿಮ್ಮನ್ನು ನೋಡುತ್ತಿರುತ್ತೇವೆ ನಿಮ್ಮ ಪ್ರಭುವಿನ ದೃಷ್ಟಿಯಿಂದ ಅಡಗಿರುವ ಹಾಗೂ ಒಂದು ಸುಸ್ಪಷ್ಟ ಗ್ರಂಥದಲ್ಲಿ ಲಿಖಿತಗೊಂಡಿರದ ಅಣು ಮಾತ್ರ ವಸ್ತುವು ಚಿಕ್ಕದಾಗಲಿ ದೊಡ್ಡದಾಗಲಿ ಭೂಮಿಯಲ್ಲೂ ಇಲ್ಲ ಆಕಾಶಗಳಲ್ಲೂ ಇಲ್ಲೂ ಕೇಳಿರಿ ನಿಶ್ಚಯವಾಗಿಯೂ ಅಲ್ಲಾಹನ ಮಿತ್ರರಾಗಿರುವವರಿಗೆ ಯಾವತ್ತೂ ಭಯ ಮತ್ತು ವ್ಯಥೆಯ ಸಂಭವವೇ ಇಲ್ಲದೀನೂ ಅವರು ಸತ್ಯವಿಶ್ವಾಸವಿರಿಸಿಕೊಂಡವರು ಮತ್ತು ಧರ್ಮನಿಷ್ಠೆಯ ನಿಲುಮೆಯನ್ನಿರಿಸಿಕೊಂಡವರು ಇಹಪರ ಪರ ಜೀವನಗಳೆರಡರಲ್ಲೂ ಅವರಿಗೆ ಭಾರಿ ಶುಭವಾರ್ತೆ ಇದೆ ಅಲ್ಲಾಹನ ವಚನಗಳು ಬದಲಾಗುವಂತಿಲ್ಲ ಇದೆ ಅತಿ ಹಿರಿದಾದ ಯಶಸ್ಸು ಓ ಪೈಗಂಬರರೆ ಇವರ ನಿಮ್ಮ ಬಗ್ಗೆ ಸೃಷ್ಟನೆ ಮಾಡುತ್ತಿರುವ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ ಪ್ರತಿಷ್ಠೆಯು ಸರ್ವ ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ ಅಲ ಇಲ್ಲ ತಿಳಿದುಕೊಳ್ಳಿರಿ ಆಕಾಶಗಳಲ್ಲಿ ಇರುವವರಿರಲಿ ಅಥವಾ ಭೂಮಿಯ ಮೇಲೆ ಇರುವವರಿರಲಿ ಎಲ್ಲರೂ ಅಲ್ಲಾಹನ ಅಧೀನರು ಅಲ್ಲಾಹನ ಹೊರತು ಸ್ವಯಂ ನಿರ್ಮಿತ ಸಹಭಾಗಿಗಳನ್ನು ಕರೆಯುತ್ತಿರುವವರು ಕೇವಲ ಕಲ್ಪಿತ ಕಲ್ಪನೆಗಳ ಹಿಂಬಾಲಕರು ಮತ್ತು ಅವರು ಬರೇ ಊಹಾಪೋಹೆಗಳನ್ನಷ್ಟೇ ಮಾಡುತ್ತಾರೆ ನೀವು ಪ್ರಶಾಂತಿಯನ್ನು ಪಡೆಯಲಾಗುವಂತೆ ನಿಮಗಾಗಿ ರಾತ್ರಿಯನ್ನು ಮಾಡಿದವನು ಪ್ರಕಾಶಮಾನವಾಗಿ ಹಗಲನ್ನು ಮಾಡಿದವನು ಅಲ್ಲಾಹನೇ ಆಗಿರುತ್ತಾನೆ ಇದರಲ್ಲಿ ಪೈಗಂಬರರ ಕರೆಯನ್ನು ಕಿವಿಗೊಟ್ಟು ಆಲಿಸುವವರಿಗೆ ದೃಷ್ಟಾಂತಗಳಿವೆ ಸುಲ್ತಾನಿಯೂ ಬಿ ಅಲ್ಲಾಹನು ತನಗೋರ್ವ ಪುತ್ರನನ್ನು ಮಾಡಿಕೊಂಡಿದ್ದಾನೆಂದು ಜನರಾಡಿಬಿಟ್ಟರು ಅಲ್ಲಾಹು ಪರಮ ಪವಿತ್ರನು ಅವನಂತೂ ನಿರಪೇಕ್ಷನಾಗಿರುತ್ತಾನೆ ಭೂಮಿ ಮತ್ತು ಆಕಾಶಗಳಲ್ಲಿರುವುದೆಲ್ಲವೂ ಅವನ ಸ್ವಂತ ಸೊತ್ತು ಈ ಮಾತಿಗೆ ನಿಮ್ಮಲ್ಲಿ ಆಧಾರ ಪ್ರಮಾಣವಾದರೂ ಏನಿದೆ ಅಲ್ಲಾಹನ ಬಗ್ಗೆ ನಿಮಗೆ ತಿಳಿಯದುದನ್ನು ಹೇಳುತ್ತೀರಾ ಓ ಪೈಗಂಬರರೆ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವರು ಎಂದೆಂದಿಗೂ ಕೃತಾರ್ಥರಾಗಲಾರರೆಂದು ಹೇಳಿಬಿಡಿರಿ ಕೇವಲ ಕೆಲವೇ ದಿನಗಳ ಇಹಲೋಕ ಜೀವನದಲ್ಲಿ ಅವರು ಆನಂದ ಪಟ್ಟುಕೊಳ್ಳಲಿ ಆಮೇಲೆ ಅವರು ನಮ್ಮ ಕಡೆಗೆ ಮರಳಬೇಕಾಗಿದೆ ಅನಂತರ ಅವರು ಮಾಡುತ್ತಿರುವ ಸತ್ಯ ನಿಷೇಧ ಕಾರ್ಯಕ್ಕಾಗಿ ನಾವು ಅವರಿಗೆ ಘೋರ ಯಾತನೆಯ ಸವಿಯನ್ನುಣ್ಣಿಸುವೆವುದೂರಿ ಇಲೈವನೂ ಇವರಿಗೆ ನೂಹರ ಸಮಾಚಾರವನ್ನು ತಿಳಿಸಿರಿ ಅವರು ತಮ್ಮ ಜನಾಂಗಕ್ಕೆ ಹೇಳಿದಾಗಿನ ವೃತ್ತಾಂತ ಓ ನನ್ನ ಜನಾಂಗ ಬಾಂಧವರೆ ನಿಮ್ಮ ನಡುವೆ ನನ್ನ ಇರುವಿಕೆಯು ಅಲ್ಲಾಹನ ವಚನಗಳನ್ನು ಹೇಳಿ ಹೇಳಿ ನಿಮ್ಮನ್ನು ಅಲಕ್ಷ್ಯ ಭಾವದಿಂದ ಎಚ್ಚರಗೊಳಿಸುವುದು ನಿಮಗೆ ಅಸಹನೀಯವಾಗಿರುವುದಾದರೆ ನನ್ನ ಭರವಸೆ ಅಲ್ಲಾಹನ ಮೇಲಿದೆ ನೀವು ಸ್ವಯಂ ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳನ್ನು ಜತೆಗೂಡಿಸಿಕೊಂಡು ಒಂದು ಒಮ್ಮತದ ನಿರ್ಧಾರವನ್ನು ಮಾಡಿಕೊಳ್ಳಿರಿ ನಿಮ್ಮ ಮುಂದಿರುವ ಯೋಜನೆಯ ಯಾವ ಅಂಶವೂ ನಿಮ್ಮ ದೃಷ್ಟಿಯಿಂದ ಮರೆಯಾಗಿ ಹೋಗದಂತೆ ಅದರ ಬಗ್ಗೆ ಚೆನ್ನಾಗಿ ವಿವೇಚಿಸಿಕೊಳ್ಳಿರಿ ಅನಂತರ ಅದನ್ನು ನನ್ನ ವಿರುದ್ಧ ಕಾರ್ಯಾಚರಣೆಗೆ ತನ್ನಿರಿ ಮತ್ತು ನನಗೆ ಸಮಯಾವಕಾಶ ಕೊಡಲೇಬೇಡಿರಿ ನೀವು ನನ್ನ ಉಪದೇಶವನ್ನು ತಿರಸ್ಕರಿಸಿದರೆ ನನಗೆ ನಷ್ಟವೇನು ನಾನಂತೂ ನಿಮ್ಮಿಂದ ಯಾವತ್ತೂ ಪ್ರತಿಫಲಾಪೇಕ್ಷಕನಾಗಿರಲಿಲ್ಲ ನನ್ನ ಪ್ರತಿಫಲವು ಅಲ್ಲಾಹನಲ್ಲಿದೆ ಯಾರಾದರೂ ಮಾನ್ಯ ಮಾಡಲಿ ಅಥವಾ ಮಾಡದಿರಲಿ ನಾನು ಸ್ವಯಂ ಮುಸ್ಲಿಮನಾಗಿರಬೇಕೆಂದು ನನಗೆ ಆಜ್ಞಾಪಿಸಲಾಗಿರುತ್ತದೆ ಆ ಜನರು ಅವರನ್ನು ಸುಳ್ಳಾಗಿಸಿದರು ಇದರ ಪರಿಣಾಮವಾಗಿ ನಾವು ಅವರನ್ನೂ ಅವರ ಸಂಗಡ ನಾವೆಯಲ್ಲಿದ್ದವರೆಲ್ಲರನ್ನೂ ರಕ್ಷಿಸಿದೆವು ಅವರನ್ನೇ ಭೂಮಿಯಲ್ಲಿ ಉತ್ತರಾಧಿಕಾರಿಗಳಾಗಿ ಮಾಡಿದೆವು ಮತ್ತು ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸಿದ್ದ ಎಲ್ಲರನ್ನೂ ಮುಳುಗಿಸಿಬಿಟ್ಟೆವು ಆದುದರಿಂದ ಎಚ್ಚರಿಕೆ ನೀಡಲ್ಪಟ್ಟಿದ್ದವರ ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿರಿ ಕೌಮಿ ಪ್ರಜಾ ಊಹ ಬಿಲ್ದೈನ ಪ್ರಜ ಊ ಬಿಲ್ದೈನೂರಿ ನೂಹರ ತರುವಾಯ ನಾವು ಬೇರೆ ಬೇರೆ ಪ್ರವಾದಿಗಳನ್ನು ಅವರ ಜನಾಂಗಗಳ ಕಡೆಗೆ ರವಾನಿಸಿದೆವು ಅವರೆಲ್ಲ ಅವರ ಬಳಿಗೆ ಸುಸ್ಪಷ್ಟ ದೃಷ್ಟಾಂತಗಳ ಸಹಿತ ಬಂದರು ಆದರೆ ಅವರು ಈ ಮುಂಚೆ ಸುಳ್ಳಾಗಿಸಿದ್ದುದನ್ನು ಮತ್ತೆ ಸ್ವೀಕರಿಸಲಿಲ್ಲ ಹೀಗೆ ಹದಮೀರಿ ಸಾಗುವವರ ಹೃದಯಗಳಿಗೆ ನಾವು ಮುದ್ರೆಯೊತ್ತಿ ಬಿಡುತ್ತೇವೆ ಅವರ ನಂತರ ನಾವು ಮೂಸಾ ಮತ್ತು ಹಾರೂನರನ್ನು ನಮ್ಮ ನಿದರ್ಶನಗಳ ಸಹಿತ ಫಿರ್ಅವುನ್ ಮತ್ತು ಅವನ ಸರದಾರರ ಕಡೆಗೆ ಕಳುಹಿಸಿದೆವು ಆದರೆ ಅವರು ತಮ್ಮ ಹಿರಿಮೆಯ ದರ್ಪವನ್ನು ತೋರಿದರು ಮತ್ತು ಅವರು ಅಪರಾಧಿಗಳಾಗಿದ್ದರು ಕಲಂಜ ಹಕ್ಕು ನಾನು ಇನ್ನ ಹದಿರು ಆ ಪ್ರಕಾರ ಅವರು ನಮ್ಮ ಕಡೆಯಿಂದ ಸತ್ಯವೂ ಅವರ ಮುಂದೆ ಬಂದಾಗ ಇದು ಸುವ್ಯಕ್ತ ಮಾಟವೆಂದು ಹೇಳಿಬಿಟ್ಟರು ನಲಿಲ್ ಹಿಲ್ ಹುಸಹ ಮೂಸಾರು ಹೀಗಂದರು ನಿಮ್ಮ ಮುಂದೆ ಸತ್ಯವು ಪ್ರತ್ಯಕ್ಷಗೊಂಡಾಗ ಅದನ್ನು ಹೀಗನ್ನುತ್ತೀರಾ ಇದು ಮಾಟವೇ ವಸ್ತುತಃ ಮಾಟಗಾರರು ಯಶಸ್ವಿಗಳಾಗುವುದಿಲ್ಲ ಆಲೂ ಅಜಿತಲ್ಕಿಟನಿ وَتَكُونُ لَسُمَا الْكِبْرِيَاءُ فِي الْأَرْضِ وَمَا نَحْنُ لَكُمَا بِمُؤْمِنِينَ أَو هِيَ غُتَرِسِدَرُ നൗ നമ്മ പൂർവികരന്നു കണ്ടಿದ್ದ പദ്ധതിയಿಂದ നമ്മന്നു തിരുഗസലിക്കഗിയു ഭൂമിയല്ലി നിമ്മിബ്ബര ഹിരിമേം സംസ്ഥാപിസലിക്കഗിയു നീനു ബന്ദിർവേയ നൗ നിമ്മ മാത്തന്ന സ്വീകരിസുവവരല്ല وَقَالَ كِرْعَوْنُ أُتُونِي بِكُلِّ سَاحِرٍ عَلِيمٍ ಫಿರ್ ಅವನನ್ನು ತನ್ನವರೊಡನೆ ಹೀಗೆ ಹೇಳಿದನು ಪ್ರತಿಯೊಬ್ಬ ತಜ್ಞ ಮಾಟಗಾರನನ್ನು ನನ್ನ ಮುಂದೆ ಹಾಜರುಪಡಿಸಿರಿ ಮಾಟಗಾರರು ಬಂದಾಗ ಅವರೊಡನೆ ಮೂಸಾರು ನೀವು ಎಸೆಯಬೇಕಾದುದನ್ನು ಎಸೆಯಿರಿ ಎಂದರು ಅವರು ಮಂತ್ರದಂಡಗಳನ್ನು ಎಸೆದಾಗ ಮೂಸಾರು ಹೀಗೆ ಹೇಳಿದರು ನೀವೀಗ ಎಸೆದು ಜಾದುವಾಗಿರುತ್ತದೆ ಅಲ್ಲಾಹು ಈಗಲೇ ಇದನ್ನು ನಿರರ್ಥಕಗೊಳಿಸಿ ಬಿಡುತ್ತಾನೆ ಅಲ್ಲಾಹು ಕಿಡಿಗೇಡಿಗಳ ಕಾರ್ಯವನ್ನು ಸರಿಯಾಗಲು ಬಿಡುವುದಿಲ್ಲ ಮತ್ತು ಅಲ್ಲಾಹು ತನ್ನ ಅಪ್ಪಣೆಯಿಂದ ಸತ್ಯವನ್ನು ಸತ್ಯವನ್ನಾಗಿಯೇ ಮಾಡಿ ತೋರಿಸುತ್ತಾನೆ ಇದರಿಂದ ಅಪರಾಧಿಗಳಿಗೆ ಎಷ್ಟೇ ಅಸಂತುಷ್ಟಿಯುಂಟಾದರೂ ಸರಿಯೇ فَمَا آمَنَ لِمُوسَى إِلَّا ذُرِّيَّةٌ مِّن قَوْمِهِ عَلَى خَوْفٍ مِّن فِرْعَوْنَ وَمَلَئِهِمْ أَنْ يَثْتِنَهُمْ وَإِنَّ فِرْعَوْنَ لَعَالٍ فِي الْأَرْضِ وَإِنَّهُ لَمِنَ الْمُسْرِفِينَ موسى رور ميلة آجنانگ ده کلومن ده یوکر ونحا إننا رو وشوا سفير <تصفيق> صلي الله ಇದು ಫಿರ್ ಅವನ ಭಯದಿಂದ ಹಾಗೂ ತಮ್ಮ ಜನಾಂಗದ ಮುಖಂಡರ ಭಯದಿಂದ ಫಿರ್ಅವು ಅವರನ್ನು ಯಾತನೆಗೊಳಪಡಿಸುವೆನೆಂದು ಅವರಿಗೆ ಭಯವಿತ್ತು ವಾಸ್ತವದಲ್ಲಿ ಫಿರ್ಅನನು ಭೂಮಿಯ ಮೇಲೆ ಪ್ರಾಬಲ್ಯ ಹೊಂದಿದವನು ಹದ ಮೀರಿದವನೂ ಆಗಿದ್ದನು ಮೂಸಾರು ತಮ್ಮ ಜನಾಂಗದೊಡನೆ ಜನರೇ ನೀವು ನಿಜಕ್ಕೂ ಅಲ್ಲಾಹನ ಮೇಲೆ ವಿಶ್ವಾಸವಿಡು ವಿಶ್ವಾಸವಿಡುತ್ತೀರಾದರೆ ಅವನ ಮೇಲೆ ಭರವಸೆಯನ್ನಿರಿಸಿರಿ ನೀವು ನಿಜಕ್ಕೂ ಮುಸಲ್ಮಾನರಾಗಿದ್ದರೆ ಹಾಗೆ ಮಾಡಿರಿ ಎಂದು ಹೇಳಿದರು ಅವರು ಉತ್ತರವಿತ್ತರು ನಾವು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಿದೆವು ಓ ನಮ್ಮ ಪ್ರಭು ನಮ್ಮನ್ನು ಅಕ್ರಮಿಗಳಿಗೆ ಪರೀಕ್ಷಾ ಸಾಧನವನ್ನಾಗಿ ಮಾಡದಿರು ಕೌಮಿಲ್ ಚಿರೀನ್ ಮತ್ತು ನಿನ್ನ ಕೃಪೆಯಿಂದ ನಮ್ಮನ್ನು ಸತ್ಯ ನಿಷೇಧಿಗಳಿಂದ ರಕ್ಷಿಸು ಔಹೈ ಕೌಮಿ ಪುಮ ಬಿಲ ಚೌಸ್ವರೀ ನಾವು ಮೂಸಾ ಮತ್ತು ಅವರ ಸಹೋದರನಿಗೆ ಈ ರೀತಿ ಸೂಚನೆ ಕೊಟ್ಟೆವು ಈಜಿಪ್ಟಿನಲ್ಲಿ ತಮ್ಮ ಜನಾಂಗದವರಿಗಾಗಿ ಕೆಲವು ನಿವೇಶನಗಳನ್ನು ಒದಗಿಸಿರಿ ತಮ್ಮ ಆ ನಿವೇಶನಗಳನ್ನು ಅಭಿಮುಖ ಕೇಂದ್ರವನ್ನಾಗಿ ಮಾಡಿಕೊಳ್ಳಿರಿ ನಮಾಜನ್ನು ಸಂಸ್ಥಾಪಿಸಿರಿ ಮತ್ತು ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆ ನೀಡಿರಿ ಒಲ ಮೂಸಿರೂನಿಯ ರೊಬ್ಬನ ರೊಬ್ಬನಿ ಶರೀರಿಗೆ ಮೂಸಾರವರು ಪ್ರಾರ್ಥಿಸಿದರು ಓ ನಮ್ಮ ಪ್ರಭು ನೀನು ಫಿರ್ಅನ್ ಮತ್ತು ಅವನ ಸರದಾರರಿಗೆ ಲೌಕಿಕ ಜೀವನದಲ್ಲಿ ವೈಭವಾಡಂಬರ ಹಾಗೂ ಸಂಪತ್ತನ್ನು ಪ್ರದಾನ ಮಾಡಿರುವಿ ಓ ಪ್ರಭು ಇದು ಅವರು ಜನರನ್ನು ನಿನ್ನ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿಯೇ ಓ ಪ್ರಭು ಅವರ ಸಂಪತ್ತನ್ನು ನಾಶಪಡಿಸು ಅವರು ವೇದನಾಯುಕ್ತ ಯಾತನೆಯನ್ನು ಕಣ್ಣಾರೆ ಕಾಣುವವರೆಗೂ ವಿಶ್ವಾಸವಿರಿಸದಂತೆ ಅವರ ಹೃದಯಗಳ ಮೇಲೆ ಮುದ್ರೆಯೊತ್ತಿಬಿಡು ಅಲ್ಲಾಹು ಉತ್ತರವಿತ್ತನು ನಿಮ್ಮಿಬ್ಬರ ಪ್ರಾರ್ಥನೆಯು ಸ್ವೀಕರಿಸಲ್ಪಟ್ಟಿತು ದೃಢ ಅಜ್ಞಾನಿಗಳ ಅಜ್ಞಾನಿಗಳ ಮಾರ್ಗವನ್ನೆಂದಿಗೂ ಅನುಸರಿಸಬೇಡಿರಿ ವಜ ವಜ್ನಿಬ್ರೋರೂ ಮುಸ್ಲಿಮೀ ನಾವು ಬನಿ ಇಸ್ರಾಯಿಲರನ್ನು ಸಮುದ್ರ ದಾಟಿಸಿಕೊಂಡೊಯ್ದೆವು ಅನಂತರ ಫಿರ್ ಅವನ ಸೇನೆಯು ದಂಗೆ ವಿದ್ವೇಷಗಳನ್ನು ಉದ್ದೇಶವಾಗಿರಿಸಿಕೊಂಡು ಅವರನ್ನು ಬೆನ್ನಟ್ಟಿದರು ಕೊನೆಗೆ ಫಿರ್ ಮುಳುಗುತ್ತಿರುವಾಗ ಹೀಗಂದನು ಬನ್ನಿ ಇಸ್ರಾಯಿಲರು ವಿಶ್ವಾಸವಿಟ್ಟಿರುವ ದೇವನ ಹೊರತು ಅನ್ಯ ದೇವನಿಲ್ಲವೆಂದು ನಾನು ಒಪ್ಪಿಕೊಂಡೆನು ಹಾಗೂ ನಾನು ಶರಣಾಗತರಾಗುವವರಲ್ಲಾಗಿರುತ್ತೇನೆ ಈಗ ವಿಶ್ವಾಸವಿಡುತ್ತೀಯ ವಸ್ತುತಃ ಇದಕ್ಕೆ ಮುಂಚಿನವರೆಗೂ ನೀನು ಆಜ್ಞೋಲ್ಲಂಘನೆ ಮಾಡುತ್ತಲಿದ್ದೆ ಮತ್ತು ಕಿಡಿಗೇಡಿಗಳಲ್ಲಾಗಿದ್ದೆ ನಿಶ್ಚಯವಾಗಿಯೂ ನಮ್ಮ ನಿದರ್ಶನಗಳ ಬಗ್ಗೆ ಅಲಕ್ಷರಾಗಿರುವವರು ಬಹುಸಂಖ್ಯೆಯಲ್ಲಿದ್ದರೂ ನೀನು ಮುಂದಿನ ತಲೆಮಾರುಗಳಿಗೆ ಎಚ್ಚರಿಕೆಯ ದ್ಯೋತಕವಾಗಿರುವಂತೆ ನಾವಿನ್ನು ನಿನ್ನ ಶವವನ್ನು ಮಾತ್ರ ಸುರಕ್ಷಿತವಾಗಿರಿಸುವೆವು ಎಂದು ಉತ್ತರಿಸಲಾಯಿತು ಒಳ ಕದುದವಿದು ವರಜ ಕೊನಿ ವರಜ ಕೊನಪ್ಪು ಹತ್ತಜ ಮುಲ್ಲೈ ನಾವು ಬನಿ ಇಸ್ರಾಯಿಲರಿಗೆ ಅತ್ಯುತ್ತಮ ವಾಸಸ್ಥಾನ ನೀಡಿದೆವು ಮತ್ತು ಅವರಿಗೆ ಅತ್ಯುತ್ಕೃಷ್ಟ ಜೀವನಾಧಾರಗಳನ್ನು ದಯಪಾಲಿಸಿದೆವು ಆದರೆ ಅವರು ದಿವ್ಯಜ್ಞಾನ ಹೊಂದಿದ ಬಳಿಕವೂ ಭಿನ್ನಾಭಿಪ್ರಾಯ ತಾಳಿದರು ನಿಶ್ಚಯವಾಗಿಯೂ ನಿನ್ನ ಪ್ರಭು ಪುನರುತ್ಥಾನ ಅವರ ನಡುವೆ ಅವರು ಭಿನ್ನಾಭಿಪ್ರಾಯ ತಾಳುತ್ತಿದ್ದ ವಿಷಯದಲ್ಲಿ ತೀರ್ಪು ನೀಡುವನು ಫುಲ್ ಫಸ್ಲ್ಯ ಪೂನಲ್ ಕಿಲ್ ಲಿ ಕಲ ಚಕೂನಲ್ ಮುಂಚರೀ ನಾವು ನಿಮಗೆ ಅವತೀರ್ಣಗೊಳಿಸಿದ ಸನ್ಮಾರ್ಗದರ್ಶನದ ಬಗೆಗೆ ನಿಮಗೆ ಕಿಂಚಿತ್ತಾದರೂ ಸಂಶಯವಿದ್ದರೆ ನಿಮಗಿಂತ ಮುಂಚೆಯೇ ಗ್ರಂಥವನ್ನು ಓದುತ್ತಿದ್ದವರನ್ನು ವಿಚಾರಿಸಿರಿ ವಾಸ್ತವದಲ್ಲಿ ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ಯವೇ ಬಂದಿರುತ್ತದೆ ಆದುದರಿಂದ ಸಂಶಯಗ್ರಸ್ತರಲ್ಲಾಗಬೇಡಿರಿ ಮತ್ತು ಅಲ್ಲಾಹನ ವಚನಗಳನ್ನು ಸುಳ್ಳಾಗಿಸುವವರಲ್ಲಾಗಬೇಡಿರಿ ಅನ್ಯತಃ ನೀವು ನಷ್ಟ ಹೊಂದುವವರಲ್ಲಾಗುವಿರಿ ವಾಸ್ತವದಲ್ಲಿ ಯಾರ ಬಗ್ಗೆ ನಿಮ್ಮ ಪ್ರಭುವಿನ ವಚನವು ಸತ್ಯವಾಗಿ ಬಿಟ್ಟಿತೋ ಅವರು ಎಂದಿಗೂ ವಿಶ್ವಾಸ ವಿಧಿಸಲಾರರು ಅವರ ಮುಂದೆ ಎಂತಹ ನಿದರ್ಶನಗಳು ಬಂದರೂ ಅವರು ವೇದನಾಯುಕ್ತ ಯಾತನೆಯು ಬರುತ್ತಿರುವುದನ್ನು ಕಣ್ಣಾರೆ ಕಾಣುವವರೆಗೂ ವಿಶ್ವಾಸವಿರಿಸಲಾರರು ಒಂದು ನಾಡು ಯಾತನೆಯನ್ನು ಕಣ್ಣಾರೆ ಕಂಡ ಬಳಿಕ ವಿಶ್ವಾಸವಿಟ್ಟು ಅದರ ವಿಶ್ವಾಸವು ಅದಕ್ಕೆ ಫಲಕಾರಿಯಾದುದಿದೆಯೇ ಇವನು ಸರ ಜನಾಂಗದ ಹೊರತು ಇಂತಹ ಉದಾಹರಣೆಯಿಲ್ಲ ಆ ಜನಾಂಗವು ಸತ್ಯವಿಶ್ವಾಸ ಸ್ವೀಕರಿಸಿದಾಗ ನಾವು ಅದರ ಮೇಲಿಂದ ಇಹಜೀವನದಲ್ಲೇ ಅಪಮಾನಕಾರಕ ಯಾತನೆಯನ್ನು ನೀಗಿಸಿಬಿಟ್ಟಿದ್ದೆವು ಮತ್ತು ಅದಕ್ಕೆ ಒಂದು ಕಾಲಾವಧಿಯವರೆಗೆ ಇಹ ಜೀವನದಿಂದ ಫಲ ಹೊಂದುವ ಅವಕಾಶ ಕೊಟ್ಟಿದ್ದೆವು ಭೂಮಿಯಲ್ಲಿರುವವರೆಲ್ಲರೂ ಸತ್ಯವಿಶ್ವಾಸಿ ಮತ್ತು ಆಜ್ಞಾಪಾಲಕರೇ ಆಗಿರಬೇಕೆಂದು ನಿಮ್ಮ ಪ್ರಭುವಿನ ವಿಧಿ ನಿಯಮವಿರುತ್ತಿದ್ದರೆ ಭೂವಾಸಿಗಳೆಲ್ಲರೂ ವಿಶ್ವಾಸವಿಟ್ಟೇ ತೀರುತ್ತಿದ್ದರು ಹೀಗಿರುವಾಗ ಜನರೆಲ್ಲರೂ ಸತ್ಯವಿಶ್ವಾಸಿಗಳಾಗಬೇಕೆಂದು ನೀವು ಒತ್ತಾಯಪಡಿಸುವಿರಾ ಯಾರೊಬ್ಬನು ಅಲ್ಲಾಹನ ಅನುಮತಿಯ ಹೊರತು ವಿಶ್ವಾಸವಿಡಲಾರನು ಬುದ್ಧಿಶಕ್ತಿಯನ್ನು ಪ್ರಯೋಗಿಸದವರ ಮೇಲೆ ಅಲ್ಲಾಹು ಕೊಳೆಯನ್ನು ಹೇರುತ್ತಾನೆ ಶಿಷ್ಯಾಸುವಲ್ಸು ನಿಲ್ಲುವನ್ನು ಭೂಮಿ ಮತ್ತು ಆಕಾಶಗಳಲ್ಲಿರುವುದನ್ನೆಲ್ಲಾ ಕಣ್ತೆರೆದು ನೋಡಿರೆಂದು ಇವರೊಡನೆ ಹೇಳಿರಿ ವಿಶ್ವಾಸವಿರಿಸಿಕೊಳ್ಳಲಿಕ್ಕೆ ಇಚ್ಚಿಸದವರಿಗೆ ದೃಷ್ಟಾಂತಗಳು ಎಚ್ಚರಿಕೆಗಳು ಏನು ಪ್ರಯೋಜನ ಕೊಟ್ಟವು ಇವರು ಇವರಿಗಿಂತ ಮುಂಚಿನವರು ಕಂಡಿದ್ದ ದುರ್ದಿನಗಳನ್ನೇ ಕಾಣಬೇಕೆಂದು ನಿರೀಕ್ಷಿಸುತ್ತಾರಲ್ಲದೆ ಇನ್ನೇನು ಸರಿ ನಿರೀಕ್ಷಿಸುತ್ತೀರಿ ನಾನು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇನೆ ಎಂದು ಇವರೊಡನೆ ಹೇಳಿರಿ ಆ ಬಳಿಕ ಇಂತಹ ಕಾಲ ಬಂದಾಗ ನಾವು ನಮ್ಮ ರಸೂಲರನ್ನು ಸತ್ಯವಿಶ್ವಾಸಿಗಳನ್ನು ರಕ್ಷಿಸಿಕೊಳ್ಳುತ್ತೇವೆ ಇದೇ ನಮ್ಮ ಪದ್ಧತಿ ಸತ್ಯವಿಶ್ವಾಸಿಗಳನ್ನು ರಕ್ಷಿಸುವುದು ನಮ್ಮ ಹೊಣೆಯಾಗಿದೆ ತುಂಚಿ ಶಕ್ತಿ ಫಲ ಅಬುದು ಅಬುದು ಓ ಮಿರ್ಚು ಅಲ್ಲೂ ನಮಿನಲ್ ಮುಮ್ಮೀನ್ ಓ ಪೈಗಂಬರರೆ ಹೇಳಿರಿ ಹೇ ಜನರೇ ನೀವು ನನ್ನ ಧರ್ಮದ ಬಗೆಗೆ ಇನ್ನೂ ಸಂಶಯಗ್ರಸ್ತರಾಗಿದ್ದರೆ ಇತ್ತ ಕೇಳಿರಿ ನೀವು ಅಲ್ಲಾಹನ ಹೊರತು ಯಾರ ದಾಸ್ಯ ಆರಾಧನೆ ಮಾಡುತ್ತೀರೋ ಅವರ ದಾಸ್ಯ ಆರಾಧನೆಯನ್ನು ನಾನು ಮಾಡುವುದಿಲ್ಲ ಬದಲಾಗಿ ಯಾರ ವಶದಲ್ಲಿ ನಿಮ್ಮ ಮೃತ್ಯುವಿದೆಯೋ ಆ ಅಲ್ಲಾಹನ ದಾಸ್ಯ ಆರಾಧನೆಯನ್ನು ಮಾತ್ರ ನಾನು ಮಾಡುತ್ತೇನೆ ನಾನು ಸತ್ಯವಿಶ್ವಾಸಿಗಳಲ್ಲಾಗಿರಬೇಕೆಂದು ಆಜ್ಞಾಪಿಸಲ್ಪಟ್ಟಿರುತ್ತೇನೆ ಮತ್ತು ಏಕಾಗ್ರ ಚಿತ್ತನಾಗಿ ನನ್ನನ್ನು ಧರ್ಮದಲ್ಲಿ ಸರಿಯಾಗಿ ನೆಲೆಗೊಳಿಸಿಕೊಳ್ಳಬೇಕೆಂದು ಎಷ್ಟು ಮಾತ್ರಕ್ಕೂ ಬಹುದೇವ ವಿಶ್ವಾಸಿಗಳಲ್ಲಾಗಬಾರದೆಂದು ನನ್ನೊಡನೆ ಹೇಳಲಾಗಿರುತ್ತದೆ ಅಲ್ಲಾಹನನ್ನು ಬಿಟ್ಟು ನಿಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಉಂಟು ಮಾಡಲು ಸಮರ್ಥರಲ್ಲದ ಯಾವುದೇ ಅಸ್ತಿತ್ವವನ್ನು ಪ್ರಾರ್ಥಿಸಬೇಡಿರಿ ನೀವು ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅಕ್ರಮಿಗಳಲ್ಲಾಗುವಿರಿ بِخَيْرٍ فَلَا <axter>, يُصِيبُ بِهِ ಅಲ್ಲಾಹು ನಿಮ್ಮನ್ನು ಯಾವುದಾದರೂ ಕಷ್ಟಕ್ಕೆ ಗುರಿಪಡಿಸಿದರೆ ಸ್ವತಃ ಅವನ ಹೊರತು ಆ ಕಷ್ಟವನ್ನು ದೂರೀಕರಿಸುವವನು ಇನ್ನಾರೂ ಇಲ್ಲ ಮತ್ತು ಅವನು ನಿಮಗೆ ಹಿತವನ್ನು ಬಯಸಿದರೆ ಅವನ ಅನುಗ್ರಹವನ್ನು ತಡೆಯುವವನು ಯಾರೂ ಇಲ್ಲ ಅವನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರಿಗೆ ತನ್ನ ಅನುಗ್ರಹ ಪ್ರದಾನ ಮಾಡುತ್ತಾನೆ ಅವನು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಪುಲ್ಯ ಕುಮುಲ್ ಬಲ್ಲ ಓ ಮೊಹಮ್ಮದರೆ ಹೇಳಿರಿ ಜನರೇ ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಬಂದು ಬಂದುಬಿಟ್ಟಿತು ಇನ್ನು ಯಾರು ಸನ್ಮಾರ್ಗವನ್ನನುಸರಿಸುವನೋ ಅವನ ಸನ್ಮಾರ್ಗ ಪ್ರವರ್ತನವು ಅವನಿಗೆ ಫಲಕಾರಿಯಾಗುವುದು ಮತ್ತು ಯಾರು ಪಥಭೃಷ್ಟನಾಗಿರುವನೋ ಅವನ ಪಥಭೃಷ್ಟತೆಯು ಅವನಿಗೆ ಹಾನಿಕರವಾಗುವುದು ಮತ್ತು ನಾನು ನಿಮ್ಮ ಮೇಲೆ ಕೊತ್ವಾಲನೇನೂ ಅಲ್ಲೂರು ಓ ಪೈಗಂಬರರೆ ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಅವತೀರ್ಣಗೊಳ್ಳುತ್ತಿರುವ ಸನ್ಮಾರ್ಗವನ್ನು ಅನುಸರಿಸುತ್ತಲೇ ಸಾಗಿರಿ ಮತ್ತು ಅಲ್ಲಾಹನು ತೀರ್ಮಾನ ಮಾಡುವವರೆಗೂ ತಾಳ್ಮೆ ಅವನೇ ಅತ್ಯುತ್ತಮ ತೀರ್ಮಾನ ಮಾಡುವವನಾಗಿರುತ್ತಾನೆ